ಸರ್ವತ್ರ ವ್ಯಾಪ್ತನಾದ ಭಗವಂತ ತನ್ನ ಭಕ್ತರನ್ನು ಯಾವ ರೀತಿಯಾಗಿ ಸಂರಕ್ಷಣೆ ಮಾಡ್ತಾನೆ ಮಹಾನ್ ಕರುಣಾ ಸಮುದ್ರ ಅಂದರೆ ಭಗವಂತ ಏನು ಕರುಣಾ ನಿಜ ಹರಿ ಮತ್ತೇನು ಭಕ್ತಾಧೀನೋ ಅಂತ ಹಿಂದಿಂದು ಹೇಳಿದಂಗೆ ಅವನ ಕಾರುಣ್ಯ ಅನ್ನೋದು ಅದಕ್ಕೆ ಸಮನಾದ ಕರುಣ ಮಾಡೋರು ಇನ್ಯಾರೂ ಜಗತ್ತಿನಲ್ಲಿ ಇಲ್ಲ ಅಂತ ತಿಳಿಸ್ತಾರೆ ಕ್ಲೇಶ ಮೋಹ ಅಜ್ಞಾನ ದೋಷ ವಿನಾಶಕ ವಿರಿಂಚಾಂಡದೊಳಗೆ ಆಕಾಶದೋಪಾದಿಯಲ್ಲಿ ತುಂಬಿಹ ಎಲ್ಲ ಕಾಲದಲ್ಲಿ ಘಾಸಿ ಕೊಳಿಸದೆ ತನ್ನವರನ ಅನಾಯಾಸ ಸಂರಕ್ಷಿಸುವ ಮಹಾಕರುಣಾಸಮುದ್ರ ಪ್ರಸನ್ನವಧನಾ ಭೋಜ ವೈರಾಜ ಭಗವಂತ ಕ್ಲೇಶ ಮೋಹ ಅಜ್ಞಾನ ಮೊದಲಾಗಿರ್ತಕ್ಕಂಥ ಸಂಪೂರ್ಣವಾದ ಎಲ್ಲ ದೋಷಗಳನ್ನು ಕೂಡ ಪರಿಹಾರ ಮಾಡ್ತಾನೆ ಸಂಪೂರ್ಣವಾಗಿ ಪರಿಹಾರ ಮಾಡ್ತಾನೆ ಅಂತ ವಿಶೇಷ ಬ್ರಹ್ಮಾಂಡದೊಳಗೆ ಆಕಾಶದಂತೆ ಎಲ್ಲ ಕಾಲದಲ್ಲೂ ಎಲ್ಲ ಸ್ಥಳದಲ್ಲೂ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ತನ್ನವರನ್ನು ಯಾವತ್ತೂ ನೋವಾಗದಂತ ರಕ್ಷಣೆ ಮಾಡ್ತಾನೆ ಅನಾಯಾಸವಾಗಿ ಸಂರಕ್ಷಣೆಯನ್ನು ಮಾಡುವಂತಹ ಸಮುದ್ರ ಪ್ರಸನ್ನ ಮುಖ ಕಮಲ ವಿರಾಟ್ ರೂಪದ ಬ್ರಹ್ಮಾಂಡಕ್ಕೆ ಅಧಿಪತಿಯಾದವನು ಭಗವಂತ ಪರಮಾತ್ಮ ದೋಷದೂರ ಗುಣಪರಿಪೂರ್ಣ ಅವನಿಗೆ ದುಃಖ ದೋಷಾದಿ ದುಃಖ ಮೋಹ ಅಜ್ಞಾನ ಇತ್ಯಾದಿ ಯಾವುದೇ ದೋಷಗಳಿಲ್ಲ ಅಷ್ಟೇ ಅಲ್ಲ ತನ್ನನ್ನು ನಂಬಿದ ಭಕ್ತರಿಗೂ ಕೂಡ ಆ ದೋಷಗಳು ಬಾರದಂತೆ ಲೇಪ ಆಗದೇ ಇದ್ದಂತೆ ಇಂತಹ ಪರಮಾತ್ಮ ಆಕಾಶದೋಪಾದಿಯಲ್ಲಿ ತುಂಬಿಹ ಅಂದರೆ ಸರ್ವತ್ರ ವ್ಯಾಪ್ತ ನಿರ್ಲಿಪ್ತನಾಗೆ ವ್ಯಾಪ್ತ ಅಂತ ತಿಳಿಸ್ತಾರೆ ಇಷ್ಟೆಲ್ಲ ವೈಭವ ಇದ್ರೋ ತನ್ನವರನ ಯಾವತ್ತೂ ಮನಸ್ಸು ನೋಯದೇ ಇದ್ದಂತೆ ರಕ್ಷಣೆ ಮಾಡ್ತಾನೆ ಯಾವ ಆಯಾಸವೂ ಇಲ್ಲದೆ ಸಂರಕ್ಷಣೆ ಮಾಡುವಂಥ ಮಹಾಸಮರ್ಥ ತನ್ನವರ ಅನಾಯಾಸ ಅನಾಯಾಸವಾಗಿ ಸಂರಕ್ಷಣೆ ಮಾಡ್ತಾನೆ ವಿರಾಟ್ ಅಂದರೆ ಬ್ರಹ್ಮ ವೈರಾಜ ಅಂದರೆ ಬ್ರಹ್ಮಾಂತರಗತನಾಗಿರ್ತಕ್ಕಂಥ ಭಗವಂತನ ರೂಪ ಅಂಡಕೋಶಕ್ಕೆ ವಿರಾಟ್ ಅಂತ ಹೆಸರು ಅದನ್ನ ವಿಶೇಷವಾಗಿ ಬೆಳಗೋದ್ರಿಂದಲೂ ಪರಮಾತ್ಮನಿಗೆ ವೈರಾಜ ಅಂತ ಹೆಸರು ಶಾಸ್ತ್ರ ಹೇಳ್ತಾರೆ ಕ್ಷುದಿತಾನಾಂ ದುರ್ಭಗಾನಾಂ ಕುತೋಯೋಗ ಸಮಾಧಯ ಅಂತ ಹೊಟ್ಟೆಗೆ ಅನ್ನ ಇಲ್ಲ ಸಾಕಷ್ಟು ಆಗಿದೆ ಆಗ ಯೋಗ ಸಮಾಧಿಗಳನ್ನು ಮಾಡುವಂದರೆ ಯಾರು ಮಾಡ್ತಾರೆ ಆ ಯೋಗ ಸಮಾಧಿಗಳನ್ನು ನಡೆಸಲಿಕ್ಕಾಗದೆ ಕೇವಲ ಮೋಹ ಅಜ್ಞಾನಾದಿ ದೋಷಗಳಿಗೆ ಒಳಗಾಗುವಂತಹ ಮನುಷ್ಯರಿಗೆ ಆ ದೋಷಗಳನ್ನು ಅನ್ನ ನೀಡುವ ಮೂಲಕ ಪರಿಹಾರ ಮಾಡ್ತಾನೆ ವೈರಾಜನ ಹೆಸರಿನಿಂದ ಬ್ರಹ್ಮಾಂಡದೊಳಗೆ ಆಕಾಶದಂತೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಭಗವಂತ ಎಲ್ಲ ಕಾಲದಲ್ಲಿ ಪ್ರಾಪ್ತನಾಗ್ತಾನೆ ಭಗವಂತ ಪುಣ್ಯವಂತರು ಜ್ಞಾನವಂತರು ಇದನ್ನು ತಿಳ್ಕೊಂಡು ಎಲ್ಲ ಕಡೆ ಭಗವಂತನನ್ನು ಉಪಾಸನೆ ಮಾಡ್ತಾರೆ ವ್ಯಾಪ್ತೋಪಾಸಕರು ಭಗವಂತ ಹಸಿವಿನಿಂದ ಬಳಲಿಕ್ಕೆ ಅವಕಾಶವನ್ನೇ ಕೊಡದೆ ಅವರನ್ನು ನೋಯಿಸದೆ ಅನಾಯಾಸವಾಗಿ ಸಂರಕ್ಷಣೆಯನ್ನು ಮಾಡುವಂತಹ ಪರಮಕರುಣಾ ಸಮುದ್ರ ಪರಮಾತ್ಮ ಕನಕದಾಸರು ಹೇಳುವಂತೆ ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗೆ ಅಲ್ಲೇ ಆಹಾರ ತಂದಿತ್ತವರ ಯಾರೋ ಬಲ್ಲಿದನು ಕಾಗಿನೆಲೆಯಾದ ಕೇಶವರಾಯ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಅಂತ ಅಲ್ಲಲ್ಲಿ ಹುಟ್ಟಿದವರಿಗೆ ಅಲ್ಲಲ್ಲಿ ಆಹಾರವನ್ನು ಕೊಡ್ತಾನೆ ಭಗವಂತ ಅವರವರಿಗೆ ಅವರವರ ಯೋನಿಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ಅಲ್ಲಲ್ಲೇ ಒದಗಿಸುವಂತಹ ಮಹಾಕರುಣ ಸಮುದ್ರ ಅಂತಾದರೆ ಪರಮಾತ್ಮ ಅಂತ ತಿಳಿಸ್ತಾರೆ ಕನ್ನಡಿಯ ಕೈ ಪಿಡಿದು ನೋಡ್ಪನ ಕಣ್ಣುಗಳು ಕಂಡಲ್ಲಿ ಅರಗದೆ ತನ್ನ ಪ್ರತಿಬಿಂಬವನ್ನೇ ಕಾಂಬುವ ದರ್ಪಣವ ಬಿಟ್ಟು ಧನ್ಯ ರೆಡೆಯೊಳಗೆ ಎಲ್ಲ ಕಡೆಯಲ್ಲಿ ನಿನ್ನ ರೂಪವ ನೋಡಿ ಸಿಕ್ಕಿಸುತ್ತಾ ಸನ್ನತಿಸುತ್ತಾ ಆನಂದವಾರಿಯೊಳಗೆ ಮುಳುಗಿಹರು ಕೈಯಲ್ಲಿ ಕನ್ನಡಿ ಹಿಡ್ಕೊಂಡು ನೋಡ್ಕೋತಾ ಇದ್ದಾಗ ಆ ಮನುಷ್ಯನ ಕಣ್ಣುಗಳು ಬೇರೆ ಯಾವ ವಸ್ತುವನ್ನು ನೋಡಲ್ಲ ಕಣ್ಣುಗಳು ಕಂಡಲ್ಲಿ ಎರಗದೆ ತನ್ನ ಪ್ರತಿಬಿಂಬವನ್ನೇ ನೋಡ್ತಾ ಇರುತ್ತೆ ದರ್ಪಣವನ್ನು ಬಿಟ್ಟು ಪಕ್ಕದಲ್ಲಿ ಎಂಥದೇ ಉತ್ತಮವಾಗಿರತಕ್ಕಂಥ ವಸ್ತು ಇದ್ದರೂ ಕೂಡ ಕೈಯಲ್ಲಿ ಕನ್ನಡಿ ಇರುವ ತನಕ ತನ್ನ ಪ್ರತಿಬಿಂಬವನ್ನಷ್ಟೇ ಗಮನಿಸಿ ನೋಡ್ತಾನೆ ದೃಷ್ಟಿಸಿ ನೋಡ್ತಾನೆ ತನ್ನ ಪ್ರತಿಬಿಂಬವನ್ನೇ ಅವನು ಕಾಣಲಿಕ್ಕೆ ಸಾಧ್ಯ ಅದೇ ರೀತಿಯಾಗಿ ಧನ್ಯರು ಕೂಡ ಎಳೆಯೊಳಗೆ ಅಂದರೆ ಭೂಮಿಯೊಳಗೆ ಎಲ್ಲ ಕಡೆಯಲ್ಲೂ ನಿನ್ನ ರೂಪವನ್ನೇ ನೋಡಿ ಸ್ತೋತ್ರ ಮಾಡ್ತಾ ಆನಂದ ಸಾಗರದಲ್ಲಿ ಮುಳುಗಿರ್ತಾರೆ ಭಗವದ್ ಭಕ್ತರು ಭಗವಂತನನ್ನು ಯಾವ ರೀತಿಯಾಗಿ ನೋಡ್ತಾರೆ ಅನ್ನೋದನ್ನು ಸುಂದರವಾದ ದೃಷ್ಟಾಂತದಿಂದಲೇ ತಿಳಿಸ್ತಾರೆ ಕನ್ನಡಿಯನ್ನು ಕೈಯಲ್ಲಿ ಹಿಡ್ಕೊಂಡವನ ಕಣ್ಣುಗಳು ಬೇರೆ ವಸ್ತುಗಳನ್ನು ಯಾವತ್ತೂ ನೋಡೋಕ್ಕೆ ಪ್ರಯತ್ನವನ್ನೇ ಮಾಡೋದಿಲ್ಲ ನೋಡುವುದು ಕನ್ನಡಿಯೊಳಗೆ ಕಾಣುವಂಥ ತನ್ನದೇ ಪ್ರತಿಬಿಂಬವನ್ನು ಮಾತ್ರ ಹೇಗೋ ಅದರಂತೆ ಭಗವದ್ಭಕ್ತನಾದವನು ಇತರ ವಿಷಯಗಳನ್ನೆಲ್ಲ ತ್ಯಾಗ ಮಾಡಿ ಭಗವಂತನನ್ನು ತೋರಿಸಿಕೊಡುವಂತಹ ಕನ್ನಡಿಯಂತಹ ಶ್ರೇಷ್ಠ ಅಧಿಷ್ಠಾನಗಳಲ್ಲೇ ಭಗವಂತನನ್ನು ಆರಾಧನೆ ಮಾಡ್ತಾ ಆ ಸಮಯದಲ್ಲೂ ಆ ವಸ್ತುಗಳೊಳಗಿನ ಭಗವಂತನ ಗುಣವನ್ನು ಅದ್ಭುತ ಮಹಿಮೆಯನ್ನೇ ಚಿಂತನೆ ಮಾಡ್ತಾರೆ ಇಲ್ಲಿ ಬೇರೆ ವಸ್ತುಗಳು ಸತ್ಯ ಆಗಿದ್ದರೂ ಕೂಡ ಅವುಗಳ ಕಡೆಗೆ ಪ್ರತಿಬಿಂಬ ನೋಡುವವನ ದೃಷ್ಟಿ ಅನ್ನೋದು ಹರಿಯೋದೇ ಇಲ್ಲ ಜಗತ್ತು ಮತ್ತು ಇತರ ವಸ್ತುಗಳೆಲ್ಲ ಸತ್ಯವಾಗಿದ್ದರೂ ಭಗವದ್ಭಕ್ತನ ದೃಷ್ಟಿ ಸದಾ ತನ್ನ ಬಿಂಬನಾಗಿರ್ತಕ್ಕಂಥ ಭಗವಂತನನ್ನೇ ಗಮನಿಸತ್ತೆ ಅಂತ ಕನ್ನಡಿಯಲ್ಲಿನ ಪ್ರತಿಬಿಂಬನ ದರ್ಶನ ಆನಂದವನ್ನು ಕೊಡ್ತಾ ಹಾಗೆ ಬಿಂಬರೂಪಿಯಾದ ಭಗವಂತನ ದರ್ಶನ ಭಕ್ತರಿಗೆ ಪರಮಾನಂದಕ್ಕೆ ಸಾಧನ ಶಾಸ್ತ್ರ ಭಗವಂತನನ್ನು ತೋರಿಸಿಕೊಡುವಂತಹ ಕನ್ನಡಿ ಶಾಸ್ತ್ರಯೋನಿತ್ವ ಸಾಮಾನ್ಯವಾಗಿ ಕನ್ನಡಿಯಲ್ಲಿ ಕಾಣೋದು ಪ್ರತಿಬಿಂಬ ಆದರೆ ಶಾಸ್ತ್ರ ಅನ್ನು ಕನ್ನಡಿಯಲ್ಲಿ ಕಾಣುವುದು ಬಿಂಬನಾಗಿರ್ತಕ್ಕಂಥ ಭಗವಂತ ಅನ್ನೋದೇ ಇಲ್ಲಿ ವಿಶೇಷ ಶಾಸ್ತ್ರವನ್ನು ಕನ್ನಡಿಯಂತೆ ಏಕಾಗ್ರತೆಯಿಂದ ನೋಡಬೇಕು ಅಂತ ಕನ್ನಡಿಯನ್ನು ನೋಡಬೇಕಾದ್ರೆ ಬೇರೆ ಏನೇ ವಸ್ತು ಇದ್ದರೂ ಒಂದು ಬರ್ತೀನಿ ಅಂತಲೇ ಹೇಳೋದು ಹಾಗೆ ನಾವು ಭಗವಂತನನ್ನು ಕೂಡ ಅದೇ ರೀತಿಯಾಗಿ ಏಕಾಗ್ರತೆಯಿಂದ ನೋಡಬೇಕು ಅಂತ ಇಲ್ಲಿ ಕನ್ನಡಿಯನ್ನು ನೋಡ್ತಾ ಇರೋನು ನಿಜವಾಗಿ ಅವನು ಕನ್ನಡಿ ನೋಡ್ತಾ ಇರಲ್ಲ ಕನ್ನಡಿಯನ್ನೂ ಬಿಟ್ಟು ಕನ್ನಡಿಯೊಳಗೆ ಬೀಳ್ತಕ್ಕಂಥ ತನ್ನದೇ ಪ್ರತಿಬಿಂಬದ ಕಡೆಗೆ ಅವನ ಲಕ್ಷ್ಯ ಅನ್ನೋದಿರುತ್ತೆ ಅವನು ತನ್ನ ಪ್ರತಿಬಿಂಬವನ್ನು ಕನ್ನಡಿಯಲ್ಲಿ ನೋಡಿ ಆನಂದ ಅದೇ ರೀತಿಯಾಗಿ ಭಕ್ತನಿಗೆ ಸುತ್ತಮುತ್ತ ಎಲ್ಲ ಕಡೆ ನೋಡಿದ್ರೂ ಎಲ್ಲ ವಸ್ತುಗಳು ತಮ್ಮಲ್ಲಿರುವಂತಹ ಭಗವಂತನ ರೂಪವನ್ನು ತೋರುವಂತಹ ಕನ್ನಡಿ ಸದೃಶವಾಗಿ ಇರುತ್ತೆ ಎಲ್ಲ ವಸ್ತುಗಳು ಅನ್ನವೇ ಕೇವಲ ಬಾಯಲ್ಲಿ ಸ್ವೀಕಾರ ಮಾಡೋದು ಮಾತ್ರ ಅನ್ನ ಅಂತಲ್ಲ ಪಂಚ ಇಂದ್ರಿಯಗಳಿಂದ ಮನಸ್ಸಿನಿಂದ ಕಾಣ್ತಕ್ಕಂಥ ಎಲ್ಲ ವಸ್ತುಗಳು ಕೂಡ ಸುಖವನ್ನೇ ಉಂಟು ಮಾಡೋದ್ರಿಂದ ಇಹಪರಗಳಲ್ಲಿ ಸುಖವಾಗಿರ್ತಕ್ಕಂಥ ಬದುಕನ್ನು ಕೊಡೋದ್ರಿಂದ ಅನ್ನವೇ ಆದ್ಯತೆ ಅಂದರೆ ಬದುಕಿಗೆ ಆಸರೆಯಾಗಿರೋದು ಅನ್ನ ಅಂತ ಅದರೊಳಗಿರುವಂತಹ ಭಗವಂತ ನಿಜವಾಗಿ ಅನ್ನ ಶಬ್ದ ವಾಚ್ಯನಾಗಿದ್ದಾನೆ ಜ್ಞಾನಿಗಳು ಅನ್ನ ನೋಡಿದ್ರೆ ಅದರೊಳಗಿರುವ ಭಗವಂತನನ್ನೇ ನೋಡ್ತಿರ್ತಾರೆ ಅನ್ನ ಉಣ್ತಲೇ ಅನ್ನವನ್ನು ಊಟ ಮಾಡುವಾಗಲೂ ಭೋಜನ ಮಾಡುವಾಗಲೂ ಕೂಡ ಅನ್ನವನ್ನು ಬಿಟ್ಟು ಅದರೊಳಗೆ ಅನ್ನ ರಸಮಯನಾಗಿರ್ತಕ್ಕಂಥ ಭಗವಂತನನ್ನು ಕಂಡು ಸುಖ ಪಡ್ತಾರೆ ಸ್ತೋತ್ರ ಮಾಡ್ತಾರೆ ಅದರಲ್ಲೇ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಆನಂದ ಪ್ರಾಪ್ತಿ ಏನದಾಗತ್ತೆ ಅದನ್ನೇ ತಿಳಿಸ್ತಾರೆ ಧನ್ಯರು ಅಂದರೆ ಯಾರು ಜ್ಞಾನಿಗಳು ಇಳೆಯೊಳಗೆ ಎಲ್ಲ ಕಡೆಯಲ್ಲಿ ನಿನ್ನ ರೂಪವ ನೋಡಿ ಸರ್ವೋತ್ತಮನಾದ ಭಗವಂತ ನನ್ನ ರೂಪವನ್ನು ನೋಡಿ ಸುಖಿಸುತ್ತಾ ಸನ್ನಿಸು ಸನ್ಮತಿಸುತ್ತ ಆನಂದವಾರಿದಿಯೊಳಗೆ ಮುಳುಗಿಹರು ಆನಂದ ಸಮುದ್ರದಲ್ಲಿ ಮುಳುಗಿ ಪರಮಾತ್ಮನ ಚಿತ್ಯಾದ್ಭುತ ಸೃಷ್ಟಿಯ ಮಹಿಮೆಯನ್ನು ಅವನು ಮಾಡುವಂತ ಎಲ್ಲ ರೀತಿಯಾಗಿರ್ತಕ್ಕಂಥ ಅನಂತ ಅನಿಮಿತ್ತ ಉಪಕಾರವನ್ನು ನೋಡಿ ಸಂತೋಷ ಮತ್ತು ಹೆಚ್ಚೆಚ್ಚು ಸ್ತೋತ್ರವನ್ನು ಮಾಡ್ತಾರೆ ಕನ್ನಡಿ ನೋಡುವವನ ಗಮನ ಆ ಕನ್ನಡಿಯಲ್ಲಿರುವಂತಹ ಪ್ರತಿಬಿಂಬದ ಕಡೆಗೇ ಹೇಗಿರುತ್ತೋ ಹಾಗೆ ಜ್ಞಾನಿಗಳು ಇಡೀ ಜಗತ್ತನ್ನು ನೋಡಿದ್ರೂ ಕೂಡ ಅಚಿಂತ್ಯದ್ಭುತ ಮಹಿಮಾ ದರ್ಶನ ಸಾಕಷ್ಟು ವಿಷಯ ಪದಾರ್ಥಗಳನ್ನು ನೋಡಿದ್ರೂ ಕೂಡ ಆ ಪದಾರ್ಥಗಳ ಸೃಷ್ಟಿಯ ಹಿನ್ನೆಲೆಯಲ್ಲಿ ಭಗವಂತನ ಅಚಿಂತ್ಯದ್ಭುತ ಮಹಿಮೆ ಅದರ ಪ್ರಾಪ್ತಿಯಾದವರಿಗೆ ಭಗವಂತನ ಕಾರುಣ್ಯ ಅದರಿಂದ ಸುಖ ರೀತಿಯಾಗಿ ಸಿಕ್ತೋ ಅಲ್ಲಿಯೇ ಅದರ ಹಿನ್ನೆಲೆಯಲ್ಲಿ ಭಗವಂತನ ಆನಂದವನ್ನು ದೊರಕಿಸಿಕೊಡುವಲ್ಲಿ ಭಗವಂತನ ಪಾತ್ರ ಯಾವ ರೀತಿಯಾಗಿ ಅಂತ ಈ ರೀತಿಯಾಗಿ ಸದಾ ಭಗವಂತನನ್ನೇ ಸ್ಮರಣೆ ಮಾಡ್ತಾರೆ ಜ್ಞಾನಿಗಳು ಅದು ಸಂಸಾರ ಬಂಧನದ ಬಿಡುಗಡೆಗೆ ಕಾರಣ ಈಗ ಭೋಜನ ಮಾಡಿದರೂ ಅದೇ ರೀತಿಯಾಗಿ ಆ ಪದಾರ್ಥ ಬಹಳ ರುಚಿಯಾಗಿದೆ ಅಂತಂದರೆ ಅಡುಗೆ ಮಾಡಿದವನು ರುಚಿಯಾಗಿ ಮಾಡಿದಾನೆ ಇದು ದೇವರ ನೈವೇದ್ಯ ಆಗಿದೆ ಅವನೊಳಗೆ ಭಗವಂತ ತಾನೇ ನಿಂತು ಇಂಥ ರುಚಿಕಟ್ಟಾಗಿರ್ತಕ್ಕಂಥ ಪದಾರ್ಥವನ್ನು ನಿರ್ಮಾಣ ಮಾಡಿದ್ದಾನೆ ಇಂತಿಂಥ ಪದಾರ್ಥದಲ್ಲಿ ಇಂತಿಂಥ ಭಗವದ್ ರೂಪಗಳಿದೆ ಇದು ನೈವೇದ್ಯ ವೈಶ್ವಭರಿತ ವೈಷ್ಣದೇವ ಭರಿತ ಎಲ್ಲ ಸಂಸ್ಕಾರ ಪೂರಿತವಾಗಿರ್ತಕ್ಕಂಥ ಅನ್ನ ಆದ್ದರಿಂದ ಈ ಅನ್ನ ನನಗೆ ಇನ್ನಿಷ್ಟು ಜ್ಞಾನ ಕಾರ್ಯಗಳನ್ನು ಭಗವಂತನ ಭಗವದ್ಭಕ್ತರ ಸೇವಾ ಕಾರ್ಯದಲ್ಲಿ ಈ ಅನ್ನ ತಿಂದಿದ್ರಿಂದ ಬಂದಿರುವಂಥ ಶಕ್ತಿ ವಿನಿಯೋಗ ಆಗಲಿ ಆ ರೀತಿಯಾಗಿ ಆ ಶಕ್ತಿ ಪರ್ಯವಸಾಹನ ಆಗಲಿ ಈ ರೀತಿಯಾಗಿ ಭಗವಂತನನ್ನೇ ಸದಾ ಚಿಂತನೆ ಮಾಡ್ತಾ ಎಂಥ ಅಚಿತ್ಯಾದ್ಭುತ ಕರುಣಾಸಮುದ್ರ ಭಗವಂತ ಅವನ ಕರುಣೆಯನ್ನು ಊಹೆ ಮಾಡಲಿ ಎಣಿಸಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿಯಾಗಿ ಎಲ್ಲ ಪುಣ್ಯಗಳಿಂದ ಈ ಪರಿ ಉಂಟೇನು ಅಂತ ಹೀಗೆ ಭಗವಂತನ ಒಂದೊಂದು ಮಹಿಮೆಗಳನ್ನೂ ಚಿಂತನೆ ಮಾಡಿ ಆನಂದ ಸಮುದ್ರದಲ್ಲಿ ಉಳುಗಿ ಹೋಗ್ತಾರೆ ಅಂತ ತಿಳಿಸ್ತಾ